ಯುನಿಟ್ು ನಿನ್ ಮಗಳು ವಸಂತನ್ ಮದುವೆ ಯಾವಾಗ ಏನ್ ಶ್ಯಾಮು ನಿನ್ ಮಗಳು ವಸಂತನ್ ಮದುವೆ ಯಾವಾಗ ಮದುವೆ ಮಾರ್ಚ್ ಇಪ್ಪತ್ತನೇ ತಾರೀಕು ಮದುವೆ ಮಾರ್ಚ್ ಇಪ್ಪತ್ತನೇ ತಾರೀಕು ವರ ಯಾರು ವರ ಯಾರು ಶಿವಮೊಗ್ಗದ ಶಂಕರ ಮಗ ಶಿವಮೊಗ್ಗದ ಶಂಕರ ಮಗ ಯಾವ ಶಂಕರಾಯರು ಯಾವ ಶಂಕರಾಯರು ಅದೇ ಅಡಕೆ ಮಂಡಿ ಶಂಕರ ಅದೇ ಅಡಿಕೆ ಮಂಡಿ ಶಂಕರಾಯರು ಸರಿ ಸರಿ ಭಾರಿ ಸಾವ್ಕಾರ್ರೆ ಸರಿ ಭಾರಿ ಸಾವ್ಕಾರ್ರೆ ಅವ್ರ ಮಕ್ಕಳು ಮೂರ್ ಜನ ಅಲ್ವಾ ಅವ್ರ ಮಕ್ಕಳು ಮೂರ್ ಜನ ಅಲ್ವಾ ಹೌದು ಮೂರು ಜನ ಹೌದು ಮೂರು ಜನ ು ಹೆಣ್ಣೆಷ್ಟು ಗಂಡೆಷ್ಟು ಹೆಣ್ಣೆಷ್ಟು ಎರಡು ಗಂಡು ಒಂದು ಹೆಣ್ಣು ಎರಡು ಗಂಡು ಒಂದ್ ಹೆಣ್ಣು ನಿನ್ ಭಾವಿ ಅಳಿಯ ಎಷ್ಟೇನು ನಿನ್ ಬಾವಿ ಅಳಿಯ ಎಷ್ಟೇನು ಎರಡನೇ ಅವನು ಮದ್ವೆ ನಿನ್ ಹಿರಿ ಮಗಳದ ಎರಡನೇ ಮಗಳದ ಮದ್ವೆ ನಿನ್ ಹಿರಿ ಮಗಳದ ಎರಡನೇ ಮಗಳದ ನೀನ್ ಒಳ್ಳೆ ಮರಗಳಿ ನೀನ್ ಒಳ್ಳೆ ಮರಗಳಿ ವಸಂತ ಒಬ್ಳೆ ಒಬ್ಬಳು ಮಗಳು ಅಲ್ವೇನಯ್ಯ ವಸಂತ ಒಬ್ಬಳೆ ಒಬ್ಬಳು ಮಗಳು ಅಲ್ವೇನಯ್ಯ ಏನೋ ಮರು ಏನೋ ಮರು ಸರಿ ನೆಂಟಸ್ತನ ಹೊಸತೋ ಹಳೇದೋ ಅತ್ ಸರಿ ನೆಂಟಸ್ತನ ಹೊಸತೋ ಹಳೇದೋ ನೆಂಟಸ್ತನವೇನೋ ನೆಂಟ ಸ್ಥಾನವೇನೋ ಹೊಸದೇ ಆದರೆ ಬೀಗರು ಮಾತ್ರ ಹಳಬರು ಆದರೆ ಬೀಗರು ಮಾತ್ರ ಹಳಬರು ಅದ್ ಹೇಗೆ ಅದ್ ಹೇಗೆ ಶಂಕರ್ರಾಯರ್ ಹೆಂಡತಿ ಕಮಲು ನಮ್ಮೂರವಳು ನಮ್ಮೂರವಳು ಅಲ್ಲದೆ ನಾವಿಬ್ಬರೂ ಬಾಲ್ಯ ಸ್ನೇಹಿತರು ಅಲ್ಲದೆ ನಾವಿಬ್ಬರೂ ಬಾಲ್ಯ ಸ್ನೇಹಿತರು ನಿಮ್ ಬೀಗ್ರ ಹೇಗೆ ನಿಮ್ ಬೀಗ್ರ ಹೇಗೆ ಅವರು ದೇವರಂಥ ಮನುಷ್ಯರು ಅವರು ದೇವರಂಥ ಮನುಷ್ಯರು ತುಂಬಾ ದೊಡ್ಡ ಗುಣ ಅವರದು ಕಮಲು ಅಂತೂ ತೀರಾ ಒಳ್ಳೆಯವಳು ಕಮಲು ಅಂತೂ ಒಳ್ಳೆಯವಳು ಸ್ವಭಾವ ತುಂಬಾ ಮೃದು ಸ್ವಭಾವ ತುಂಬಾ ಮೃದು ತಂದೆ ತಾಯಿ ಇಬ್ರು ಒಳ್ಳೆಯವರು ತಂದೆ ತಾಯಿ ಇಬ್ರು ಒಳ್ಳೆಯವರು ಆದ್ರಿಂದ ಹುಡುಗಾನೂ ಒಳ್ಳೆವನೆ ಆದ್ರಿಂದ ಹುಡುಗಾನೂ ಒಳ್ಳೆವ್ನೇ ಹೌದು ಚಿನ್ನದಂತ ಹುಡುಗ ಬಹಳ ಒಳ್ಳೆಯವನು ಹೌದು ಚಿನ್ನದಂಥ ಹುಡುಗ ಬಹಳ ಒಳ್ಳೆಯವನು ಆದರೆ ಸ್ವಲ್ಪ ಕಪ್ಪು ಆದರೆ ಸ್ವಲ್ಪ ಕಪ್ಪು ಕಪ್ಪೋ ಬಿಳುಪೋ ಒಳ್ಳೆತನ ಮುಖ್ಯ ಅಷ್ಟೆ ಕಪ್ಪೋ ಬಿಳುಪೋ ಒಳ್ಳೆತನ ಮುಖ್ಯ ಅಷ್ಟೆ drills repetition drill repeat after me ninna <laughs> bhaavi aliya eshtaneyavano ninna bhaavi aliya eshtaneyavano ninna bhaavi sose eshtaneyavalo ninna bhaavi sose eshtaneyavalo nentastana ಹೊಸದೋ ನೆಂಟಸ್ಥನ ಹೊಸದೋ ಹಳೆಯದು ಬೀಗರು ಹಳಬರು ಬೀಗರು ಹಳಬರು ನೆಂಟರು ಹೊಸಬರು ನೆಂಟರು ಹೊಸಬರು ಅಕ್ಕ ತಂಗಿ ಇಬ್ಬರೂ ಕೆಟ್ಟವರು ಅಕ್ಕ ತಂಗಿ ಇಬ್ಬರೂ ಕೆಟ್ಟವರು ಅಣ್ಣ ತಮ್ಮ ಇಬ್ಬರೂ ಒಳ್ಳೆಯವರು ಅಣ್ಣ ತಮ್ಮ ಇಬ್ಬರು ಒಳ್ಳೆಯವರು ಕಮಲು ತೀರಾ ಒಳ್ಳೆಯವಳು ಕಮಲು ತೀರಾ ಒಳ್ಳೆಯವಳು ಸುಶೀಲ ತುಂಬಾ ಒಳ್ಳೆಯವಳು ಸುಶೀಲ ತುಂಬಾ ಒಳ್ಳೆಯವಳು ಸ್ನೇಹ ಬಹಳ ಕೆಟ್ಟವಳು ಸ್ನೇಹ ಬಹಳ ಕೆಟ್ಟವಳು ಹುಡುಗ ಬಹಳ ಒಳ್ಳೆಯವನು ಹುಡುಗ ಬಹಳ ಒಳ್ಳೆಯವನು ನಮ್ಮ ಒಳ್ಳೆಯವಳು ಒಳ್ಳೆಯತನ ಮುಖ್ಯ ಒಳ್ಳೆಯತನ ಮುಖ್ಯ ದೊಡ್ಡತನ ಮುಖ್ಯ ದೊಡ್ಡತನ ಮುಖ್ಯ ಕಮಲು ನಮ್ಮ ಊರಿನವಳು ಕಮಲು ನಮ್ಮ ಊರಿನವಳು ರಾಜು ಬೆಂಗಳೂರಿನವನು ರಾಜು ಬೆಂಗಳೂರಿನವನು ಬಿಲ್ಡಪ್ ಡ್ರಿಲ್ ಮಾಡಲ್. ಒಳ್ಳೆಯವರು ತುಂಬಾ ಒಳ್ಳೆಯವರು ಬೀದರು ತುಂಬಾ ಒಳ್ಳೆಯವರು ಶಾಮ ಅಣ್ಣ ಶಾಮುವಿನ ಬೀಗರು ತುಂಬಾ ಒಳ್ಳೆಯವರು ನಾವು ಬಿಲ್ಡಪ್ ಒಳ್ಳೆಯವಳು ಬಹಳ ಒಳ್ಳೆಯವಳು ನಾದಿನಿ ಬಹಳ ಒಳ್ಳೆಯವಳು ಕಮಲನ ನಾದಿನಿ ಬಹಳ ಒಳ್ಳೆಯವಳು ಅಕ್ಕ ಕಮಲನ ನಾದಿನಿ ಬಹಳ ಒಳ್ಳೆಯವಳು ನನ್ನ ಅಕ್ಕ ಕಮಲನ ನಾದಿನಿ ಬಹಳ ಒಳ್ಳೆಯವಳು ಕೆಟ್ಟವನು ತೀರ ಕೆಟ್ಟವನು ತಮ್ಮ ತೀರ ಕೆಟ್ಟವನು ರಾಮನ ತಮ್ಮ ತೀರ ಕೆಟ್ಟವನು ಸ್ನೇಹಿತ ರಾಮನ ತಮ್ಮ ತೀರಾ ಕೆಟ್ಟವನು ನನ್ನ ಸ್ನೇಹಿತನ್ ಡ್ರಿಲ್ ಮಾಡಲ್ ಇವಳು ಮೊದಲನೆಯ ಹುಡುಗಿ ಈ ಹುಡುಗಿ ಮೊದಲನೆಯವಳು ನೌ ಟ್ರಾನ್ಸ್ಫಾರ್ಮ್ ಅವನು ಎರಡನೆಯ ಹುಡುಗನೆಯವನು ಇವಳು ಮೂರನೆಯ ಸೊಸೆ ಈ ಸೊಸೆ ಮೂರನೆಯವಳು ಇವನು ಈ ತಮ್ಮ ಮೂರನೆಯವನು ಮಾಡೆಲ್ ಇವಳು ಒಳ್ಳೆಯ ಹುಡುಗಿ ಈ ಹುಡುಗಿ ಒಳ್ಳೆಯವಳು ನೌ ಟ್ರಾನ್ಸ್ಫಾರ್ಮ್ ಅವನು ಕೆಟ್ಟ ಹುಡುಗ ಕೆಟ್ಟವನು ಅವಳು ದೊಡ್ಡ ಹುಡುಗಿ ಆ ಹುಡುಗಿ ದೊಡ್ಡವಳು ಇವರು ಸಣ್ಣ ಮಕ್ಕಳು ಈ ಮಕ್ಕಳು ಸಣ್ಣವರು ಮೋಡಲ್ ಅವರು ಹೊಸ ಮೇಷ್ಟರು ಆ ಮೇಷ್ಟರು ಹೊಸಬರು ನಾವು ಟ್ರಾನ್ಸ್ಫಾರ್ಮ್ ಇವಳು ಹಳೆಯ ವಿದ್ಯಾರ್ಥಿನಿ ಈ ವಿದ್ಯಾರ್ಥಿನಿ ಹಳಬಳು ಇವರು ಹಳೆಯ ಡಾಕ್ಟರ್ ಈ ಡಾ ಹಳಬ ಅವನು ಹೊಸ ಜವಾನ ಹೊಸಬ ಮಾಡಲ್ ಇದು ಅವರ ಊರು ಅವರು ಈ ಊರಿನವರು ನೌ ಟ್ರಾನ್ಸ್ಫಾರ್ಮ್ ಇದು ಅವಳ ಮನೆ ಅವಳು ಈ ಮನೆಯವಳು ಅದು ಇವಳ ಕಾಲೇಜು ಇವಳು ಆ ಕಾಲೇಜಿನವಳು ಸಬ್ಸ್ಟಿಟ್ಯೂಷನ್ ಡ್ರಿಲ್ ಮಾಡೆಲ್ ನಿಮ್ಮ ಮಗ ಒಳ್ಳೆಯವನು ಸೊಸೆ ನಿಮ್ಮ ಸೊಸೆ ಒಳ್ಳೆಯವಳು ನೌ ಸಬ್ಸ್ಟಿಟ್ಯೂಟ್ ನಿಮ್ಮ ಅಣ್ಣ ಒಳ್ಳೆಯವರು ಅತ್ತಿಗೆ. ನಿಮ್ಮ ಅತ್ತಿಗೆ ಒಳ್ಳೆಯವರು ನನ್ನ ಮೈದಾ ಚಿಕ್ಕವನು ತಂಗಿ ನನ್ನ ತಂಗಿ ಚಿಕ್ಕವಳು ಆ ಹುಡುಗ ಕೆಟ್ಟವನು ರಾಜಾರಾಯರು ರಾಜಾರಾಯರು ಕೆಟ್ಟವರು